ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಯಾವ ಸಾರ್ವಜನಿಕ ಸಂಸ್ಥೆಯಾಗಲಿ ಚಿರಕಾಲ ಬಾಳಿ ಕೃತಕೃತ್ಯವೆನ್ನಿಸಬೇಕಾದರೆ ಅದಕ್ಕೆ ಮೊದಲು ಬೇಕಾದದ್ದು ತನಿಷ್ಠರಾದ ಕಾರ್ಯಕರ್ತರು ಒಬ್ಬನಂತೂ ಅಂತವನು ಹಗಲು ರಾತ್ರಿಯೂ ಸತವಾಗಿ ದುಡಿಯುತ್ತಿರಬೇಕು ಸಂತತವಾಗಿ ದುಡಿಯುತ್ತಿರಬೇಕು ಆ ಒಬ್ಬ ಕಾರ್ಯಕರ್ತನು ಮೂಲಸ್ತಂಭದಂತೆ ಇರುತ್ತಾನೆ ಮಿಕ್ಕವರು ಅವನನ್ನು ಅವಲಂಬಿಸಿಕೊಂಡಿರುತ್ತಾರೆ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 ಶ್ರದ್ಧೋತ್ಸಾಹಗಳಿಂದ ಕೆಲಸ ಮಾಡಿದವರು ಪರಿಷತ್ತು ಎಂದರೆ ವೆಂಕಟನಾರಾಯಣಪ್ಪನವರು ಈ ತೆರೆದ ತದೇಕನಿಷ್ಠೆ ನಮ್ಮ ದೇಶದಲ್ಲಿ ಈಗ ಕಾಣಬರುತ್ತಿಲ್ಲ ತನಿಷ್ಟನಾದ ಕಾರ್ಯಕರ್ತನೊಬ್ಬನಿಲ್ಲದ ನಮ್ಮ ಎಲ್ಲಾ ಸಂಸ್ಥೆಗಳು ಕೆಲವು ಕಾಲದ ನಂತರ ಕುಸಿದು ಬೀಳುತ್ತವೆ ನಮ್ಮ ಪೂರ್ವಾಚಾರ್ಯರುಗಳು ಲೋಕೋಪಕಾರಕ್ಕಾಗಿ ಸ್ಥಾಪಿಸಿದ ಮಠಗಳೇ ಈ ಗತಿಗೆ ಬಂದಿವೆ ಆಧುನಿಕ ಭಾರತದ ಮಹಾಪುರುಷರಾದ ತಿಲಕ್ ಗೋಖಲೆ ಗಾಂಧಿ ರಜಪತ್ ರಾಯ್ ರವೀಂದ್ರನಾಥ ಠಾಕೂರ್ ಮೊದಲಾದ ಮಹನೀಯರು ಸ್ಥಾಪಿಸಿದ ಸಂಸ್ಥೆಗಳಿಗೂ ಅದೇ ಅವಸ್ಥೆ ಬರುತ್ತಿದೆ ಇದಕ್ಕೆ ಕಾರಣ ಸತ್ವಶುದ್ದಿಯುಳ್ಳ ಕಾರ್ಯಕರ್ತರ ಅಭಾವ ಸಂಸ್ಥೆಗಳಿಗೆ ಅಧ್ಯಕ್ಷರಾಗುವುದಕ್ಕೂ ಕಾರ್ಯದರ್ಶಿಯಾಗುವುದಕ್ಕೂ ಅಭ್ಯರ್ಥಿಗಳ ಸಂಖ್ಯೆಗೇನೂ ಕೊರತೆ ಇಲ್ಲ ರಾಜಕೀಯ ಚುನಾವಣೆಗೆ ಜನ ಮುನ್ನುಗ್ಗಿ ಬರುವಂತೆ ಕಾರ್ಯದರ್ಶಿತನ ಕಾರ್ಯಕಾರಿ ಸಮಿತಿಯ ಸದಸ್ಯತನ ಮುಂತಾದ ಗೌರವ ಪದವಿಗಳಿಗೆ ಪೈಪೋಟಿ ನಡೆಸಲು ಜನ ಮುಂದೆ ಬರುತ್ತಾರೆ ಸ್ಪರ್ಧೆ ನಡೆಸುತ್ತಾರೆ ಕೋಟುಗಳಿಗೂ ಹತ್ತುತ್ತಾರೆ ಆದರೆ ಪ್ರಸಕ್ತ ಸಂಸ್ಥೆಗೆ ಅದರಿಂದ ಹೆಚ್ಚಿನ ಬಲವಾಗಲಿ ಕೀರ್ತಿಯಾಗಲಿ ದೊರೆಯಲಾರದು ಕಾರ್ಯದರ್ಶಿ ಎಂದು ಕರೆಸಿಕೊಂಡರೆ ಅಥವಾ ಅಧ್ಯಕ್ಷ ನೆನೆಸಿಕೊಂಡರೆ ಕೆಲವು ಸ್ಥಳಗಳಲ್ಲಿ ಅಂಥವರಿಗೆ ಪ್ರತಿಷ್ಠೆ ಸಿಕ್ಕುತ್ತದೆ ಸಣ್ಣ ಪುಟ್ಟ ಪ್ರಯೋಜನಗಳು ದೊರೆಯುತ್ತವೆ ಹೀಗೆ ಸಂಸ್ಥೆಯು ಅವರಿಗೆ ಕಾಲಿಟ್ಟು ಮೇಲಕ್ಕೆ ಹತ್ತಲು ಒಂದು ಮೆಟ್ಟಲಾಗುತ್ತದೆ ಸಂಸ್ಥೆಯನ್ನು ದೊಡ್ಡದು ಮಾಡಬೇಕೆನ್ನುವರು ವೆಂಕಟನಾರಾಯಣಪ್ಪನವರಂತೆ ಪ್ರಾಮಾಣಿಕವಾಗಿ ಸ್ವಪ್ರಯೋಜನದ ಚಿಂತೆ ಬಿಟ್ಟವರಾಗಿರಬೇಕು ವಿದ್ಯಾರ್ಥಿ ದಶೆ ಬೆಡ್ನಾವೆ ವೆಂಕಟನಾರಾಯಣಪ್ಪನವರ ತಂದೆ ಹಳೆಯ ಮೈಸೂರಿನ ಹಳೆಯ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿದ್ದರು ಬೆಳ್ಳಾವಿ ಇರುವುದು ತುಮಕೂರು ಜಿಲ್ಲೆಯಲ್ಲಿ ಬೆಳ್ಳಾವಿಯು ಸಂತೆಗೆ ಪ್ರಸಿದ್ಧವಾದ ಊರು ವೆಂಕಟನಾರಾಯಣಪ್ಪನವರ ಮನೆತನ ಅಲ್ಲಿ ಗಣ್ಯವಾದದ್ದು ಸೌಜನ್ಯ ಸದಾಚಾರಗಳಿಗೆ ಹೆಸರಾದದ್ದು ವೆಂಕಟನಾರಾಯಣಪ್ಪನವರು ತುಮಕೂರು ಹೈಸ್ಕೂಲನ್ನು ಬಿಟ್ಟ ಬಳಿಕ ಅವರ ಪ್ರೌಢ ವಿದ್ಯಾಭ್ಯಾಸ ನಡೆದದ್ದು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರಸಿದ್ಧರಾದ ಜಾನ್ ಕುಕ್ ಆಗ ಕಾಲೇಜಿನ ಮುಖ್ಯಸ್ಥರಾಗಿದ್ದರು ಅವರಿಗೆ ವೆಂಕಟನಾರಾಯಣಪ್ಪನವರು ಮೆಚ್ಚಿನ ಶಿಷ್ಯರಾಗಿದ್ದರು ಕುಕ್ರವರು ಭೌತಶಾಸ್ತ್ರದಲ್ಲಿ ಪ್ರವೀಣರು ಆ ಶಾಸ್ತ್ರವನ್ನು ಕುರಿತ ಅವರ ಗ್ರಂಥ ಬಹುಕಾಲ ಪಠ್ಯ ಗ್ರಂಥವಾಗಿ ಅಂಗೀಕಾರ ಪಡೆದಿತ್ತು ಕಾಲೇಜಿನ ಆಡಳಿತದಲ್ಲಿಯೂ ಕುಕ್ ಅವರು ಸ್ವಭಾವದವರು ಅವರಿಗೆ ತಮ್ಮ ಕಾಲೇಜಿನ ವಿಷಯದಲ್ಲಿಯೂ ತಮ್ಮ ವಿದ್ಯಾರ್ಥಿಗಳ ವಿಷಯದಲ್ಲಿಯೂ ತುಂಬಾ ಹೆಮ್ಮೆ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 ಅವರ ತಮ್ಮಂದಿರಿಗೂ ಹಾಗೆಯೇ ಎಂದು ತೋರುತ್ತದೆ ವೆಂಕಟಪ್ಪತಯ್ಯನವರು ವೆಂಕಟನಾರಾಯಣಪ್ಪನವರ ತಮ್ಮಂದಿರಾದ ಬೆಳ್ಳಾವೆ ವೆಂಕಟಪತಯ್ಯನವರು ಮೋಕ್ಷಗುಂಡಂ ಕೃಷ್ಣಮೂರ್ತಿ ಡಿ ರಾಘವೇಂದ್ರರಾವ್ ಜಿ ಕೃಷ್ಣಮೂರ್ತಿ ಮೊದಲಾದ ಬೆಂಗಳೂರಿಗರು ಬೊಂಬಾಯಿಯಲ್ಲಿ ಲಾ ಕಾಲೇಜಿನಲ್ಲಿ ಸಹಾಧ್ಯಾಯಿಗಳಾಗಿದ್ದರು ಅವರು ಒಂದು ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಒಬ್ಬ ಅಡಿಗೆವನನ್ನು ಕೆಲಸಕ್ಕಿರಿಸಿಕೊಂಡು ಆ ಎಲ್ಲಾ ಖರ್ಚುಗಳನ್ನು ತಾವೆಲ್ಲ ಸಮವಾಗಿ ಹಂಚಿಕೊಂಡು ಇರುತ್ತಿದ್ದರು ಆಡಳಿತ ಜವಾಬ್ದಾರಿಯನ್ನೆಲ್ಲ ವೆಂಕಟಪತಯ್ಯನವರಿಗೆ ಒಪ್ಪಿಸಿದ್ದರು ಒಂದು ಸಾರಿ ಬೇಸಿಗಿಯ ರಜ ಬಂದಾಗ ತಮ್ಮ ತಮ್ಮ ಊರುಗಳಿಗೆ ಹೊರಡುವ ಮುನ್ನ ಅವರು ತಮ್ಮಿಂದ ಸಲ್ಲಬೇಕಾದ ಹಣ ಎಷ್ಟಾಗಬಹುದೆಂಬುದನ್ನು ಅಂದಾಜು ಮಾಡಿ ಹಣವನ್ನು ವೆಂಕಟಪತಯ್ಯನವರ ಕೈಗೆ ಕೊಟ್ಟರು ವೆಂಕಟಪತಯ್ಯನವರು ಕರಾರಾಗಿ ಲೆಕ್ಕ ನೋಡಿ ಮೋಕ್ಷಗುಂಡಂ ಕೃಷ್ಣಮೂರ್ತಿ ಕೊಟ್ಟ ಹಣದಲ್ಲಿ ಆತನಿಂದ ಸಲ್ಲಬೇಕಾದದ್ದನ್ನು ಸಲ್ಲಿಸಿದ ಬಳಿಕ ಮೂರು ಕಾಸು ಉಳಿದಿತ್ತು ಇದನ್ನು ಆತನಿಗೆ ಹಿಂದಿರುಗಿಸುವ ಬಗೆ ಹೇಗೆ ವೆಂಕಟಪತಯ್ಯನವರು ತಮ್ಮ ಮನೆಗೆ ಬರೆದ ಕಾಗದದೊಡನೆ ಆ ಲಕ್ಕೋಟೆಯಲ್ಲಿ ಇನ್ನೊಂದು ಚೀಟಿಯನ್ನಿರಿಸಿದ್ದರು ಇದು ಮೋಕ್ಷಗುಂಡಂ ಕೃಷ್ಣಮೂರ್ತಿ ಯಸರಿಗೆ ಬರೆದ ಆನ್ ಡಿಮಾಂಡ್ ಪತ್ರ ಅದನ್ನು ವೆಂಕಟಪತಯ್ಯನವರು ಬೊಂಬಾಯಿಗೆ ಹಿಂತಿರುಗಿದ ಬಳಿಕ ಕೃಷ್ಣಮೂರ್ತಿ ಆ ಚೀಟಿಯನ್ನು ತೋರಿಸಿ ತನ್ನ ಮೂರು ಕಾಸನ್ನು ವಸೂಲಿ ಮಾಡಿಕೊಳ್ಳತಕ್ಕದ್ದು ಮೂರು ಕಾಸನ್ನು ಮನಿಆರ್ಡರಿಗೆ ಅಂಗೀಕರಿಸುವುದಿಲ್ಲ ಮತ್ತು ಆ ಮಾಡಿದರೆ ಅಥವಾ ಕಾರ್ಡ್ ಮೊದಲಾದದ್ದನ್ನು ಕಳಿಸಿದರೆ ಮೂರು ಹೆಚ್ಚು ವೆಚ್ಚವಾದೀತು ಇದು ಲೆಕ್ಕಾಚಾರದ ಸ್ವಭಾವ ಲಕ್ಷಣ ವ್ಯಕ್ತಿ ಲಕ್ಷಣಗಳು ವೆಂಕಟನಾರಾಯಣಪ್ಪನವರ ರೂಪಲಕ್ಷಣಗಳು ಗಮನಕ್ಕೆ ಬರತಕ್ಕವು ಆಳು ಎತ್ತರದಪ್ಪವಲ್ಲ ತೆಳುವೆಂದೇ ಹೇಳಬಹುದು ಮೈ ಬಣ್ಣ ಸುಮಾರು ಬಿಳಪು ದೇಹದ ಯಾವ ಭಾಗದಲ್ಲಿಯೂ ಸೋಮಾರಿತನದ ಸೂಚನೆಯಾಗಲಿ ಅಜಾಗರೂಕತೆಯ ಸೂಚನೆಯಾಗಲಿ ಇರಲಿಲ್ಲ ಕೈಕಾಲು ಬೆನ್ನು ಕತ್ತುಗಳು ದೃಢವಾಗಿ ನೆರವಾಗಿ ನಿಂತಿರುತ್ತಿದ್ದವು ಯಾವುದಾದರೂ ಕೆಲಸಕ್ಕೆ ಸಿದ್ಧವಾಗಿ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 ಆಯುಧವೂ ಅಲ್ಲ ಅದೊಂದು ಸಣ್ಣ ಅಲಂಕಾರ ಆದರೆ ಮುಖ್ಯವಾಗಿ ಹೇಳಬೇಕಾದ ಲಕ್ಷಣ ಅವರ ಗಡಿಯಾರದ ಸರಪಣಿಯ ಪದಕ ಅವರು ಗಡಿಯಾರವನ್ನು ಎಡಗಡಿಯ ಮೇಲ್ಜೇಬಿನಲ್ಲಿಟ್ಟು ಅದರ ಸರಪಣಿಯ ಇನ್ನೊಂದು ಕೊನೆಯನ್ನು ಕೋಟಿನ ಗುಂಡಿಯಲ್ಲಿ ಸಿಕ್ಕಿಸಿಕೊಂಡಿರುವರು ಆ ಸರಪಣಿ ಬೆಳ್ಳಿಯ ಉಡುಗಾರದ ಮಾದರಿಯದು ಪೂರ್ವಕಾಲದ ಗುಂಡಿಗೆ ಅದರ ಕೊನೆಯನ್ನು ಸೇರಿಸುವ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 ವೆಂಕಟನಾರಾಯಣಪ್ಪನವರ ಸಜ್ಜಿನಲ್ಲಿದ್ದ ಇನ್ನೊಂದು ಪದಾರ್ಥವನ್ನು ಸರ್ವಾಯುದಿ ಎಂದು ಕರೆಯೋಣ ಅದು ಜರ್ಮನಿ ದೇಶದಲ್ಲಿ ತಯಾರಾದದ್ದಂತೆ ವೆಂಕಟನಾರಾಯಣಪ್ಪನವರಿಗೆ ಧರ್ಮನಿ ದೇಶದ ವಿಷಯದಲ್ಲಿ ಬಹುಮೆಚ್ಚುಗೆ ಕಾರಣವೇನೆಂದರೆ ಧರ್ಮನಿಯವರು ವಿಜ್ಞಾನ ಶಾಸ್ತ್ರಗಳಲ್ಲಿ ಬಹುದೂರ ಮುಂದುವರಿದಿದ್ದರಂತೆ ಆ ಸರ್ವಾಯುದಿ ಎಂಬ ಸಾಮಾನನ್ನು ವೆಂಕಟನಾರಾಯಣಪ್ಪನವರು ಯಾವಾಗಲೂ ಜೇಬಿನಲ್ಲಿರಿಸಿಕೊಂಡಿರುತ್ತಿದ್ದರು ಮೊದಲ ನೋಟಕ್ಕೆ ಅದು ಒಂದು ದೊಡ್ಡ ಚಾಕು ಅದರಲ್ಲಿದ್ದ ಇತರ ಆಯುಧ ಆಯುಧಗಳು ದಬ್ಬಳ ಕತ್ತರಿ ಸ್ಟ್ರೂಡ್ರೈವರ್ ಕಾರ್ ಸ್ಕ್ರೂ ಅರ ಮಳೆ ಕೀಳಿ ಉಗುರು ಕೀಳಿ ಇನ್ನೂ ಎರಡು ಮೂರು ಸಣ್ಣ ಸಣ್ಣ ಆಯುಧಗಳನ್ನು ಅದರಲ್ಲಿ ಜೋಡಿಸಿರುತ್ತಿತ್ತು ವೆಂಕಟನಾರಾಯಣಪ್ಪನವರು ಈ ಎಲ್ಲ ಆಯುಧಗಳನ್ನು ಸಮಯ ಬಂದಂತೆ ಉಪಯೋಗಿಸುತ್ತಿದ್ದರು ಅವರ ಗಡಿಯಾರವೋ ಹಲಗೆ ಪುಸ್ತಕವೋ ಸರ್ವಾಯುದಿಯೂ ಅವರ ಎಂಥ ಕರಾರುವಾಕು ಮನುಷ್ಯರು ಮತ್ತು ಕಾರ್ಯಶೀಲರು ಎಂಬುದನ್ನು ತೋರಿಸುತ್ತದೆ ಅಧ್ಯಾಪಕ ವೃತ್ತಿ ವೆಂಕಟನಾರಾಯಣಪ್ಪನವರು ವಿದ್ಯಾನಿಷ್ಠೆಯನ್ನು ನೀತಿ ಮೆಚ್ಚಿಕೊಂಡಿದ್ದ ಕುಕ್ ಅವರು ಬಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕೂಡಲೇ ಅವರು ತಮ್ಮ ಕಾಲೇಜಿನಲ್ಲಿಯೇ ಉಪಾಧ್ಯಾಯರನ್ನಾಗಿ ನೇಮಿಸಿಕೊಂಡರು ಆಗಿನ ಒಂದು ಚಿತ್ರ ವೆಂಕಟನಾರಾಯಣಪ್ಪನವರ ಶಿಷ್ಯರಲ್ಲಿ ಉತ್ತರೋತ್ತರ ಫಾರೆಸ್ಟ್ ಇಲಾಖೆಯ ಮುಖ್ಯಾಧಿಕಾರಿಗಳಾದ ಬಿ ರಾಮಯ್ಯಂಗಾರ್ಯರು ಒಬ್ಬರು ಒಂದು ದಿನ ಪಾಠ ನಡೆಯುತ್ತಿದ್ದಾಗ ರಾಮಯ್ಯಂಗಾರ್ಯರು ಅಕ್ಕಪಕ್ಕದ ವಿದ್ಯಾರ್ಥಿಗಳೊಡನೆ ಪಿಸುಗುಟ್ಟುತ್ತ ಕೈಚೇಷ್ಟೆ ಮಾಡುತ್ತಾ ಇದ್ದದ್ದು ಕಣ್ಣಿಗೆ ಬಿತ್ತು ಅವರು ರಾಮಯಂಗಾರ್ಯರನ್ನು ಹೆಸರು ಹಿಡಿದು ಕರೆದು ತಾವು ಕಪ್ಪು ಹಳಗೆಯ ಮೇಲೆ ಬರೆದಿದ್ದ ಲೆಕ್ಕವನ್ನು ಪೂರ್ತಿ ಮಾಡು ಎಂದರು ರಾಮಯಂಗಾರ್ಯರು ಆ ಪಾಠಕ್ಕೆ ಗಮನ ಕೊಟ್ಟಿರಲಿಲ್ಲ ತಬ್ಬಿಬ್ಬಾಗಿ ನಿಂತರು ವೆಂಕಟನಾರಾಯಣಪ್ಪನವರಿಗೆ ಕೋಪ ಬಂತು ಕೈಯಲ್ಲಿದ್ದ ಧೂಳುಬಟ್ಟೆ ದಸ್ತರ್ ಅನ್ನು ಶಿಷ್ಯನ ಮುಖಕ್ಕೆ ತಿಕ್ಕಿದರು ರಾಮಯಂಗಾರ್ಯರ ಮೈಬಣ್ಣ ಕೆಂಪು ಮುಖ ಅಂದವಾದದ್ದು ಧೂಳುಬಟ್ಟೆಯ ಸೀಮೆ ಸುಣ್ಣದ ಪುಡಿ ಕಣ್ಣಿನಲ್ಲೆಲ್ಲ ಬಿದ್ದು ಕಣ್ಣು ಕೆಂಪಾಯಿತು ಕಣ್ಣಿನಲ್ಲಿ ನೀರು ಬಂತು ವೆಂಕಟನಾರಾಯಣಪ್ಪನವರು ಏನೋ ಯೋಚಿಸಿದ್ದು ಇನ್ನೇನೋ ಆಯಿತೆಂದು ದಿಗಿಲುಪಟ್ಟು ಕ್ಲಾಸನ್ನು ನಿಲ್ಲಿಸಿ ತಾವು ಬೇಗ ಬೇಗ ಪೇಟೆಗೆ ಹೋಗಿ ಬಾಳೆಹಣ್ಣು ಕಲ್ಲುಸಕ್ಕರೆ ದ್ರಾಕ್ಷಿ ಖರ್ಜೂರಗಳನ್ನು ಕೊಂಡು ಪೊಟ್ಟಣ ಕಟ್ಟಿಸಿ ರಾಮಯ್ಯಂಗಾರ್ಯರ ಮನೆಗೆ ಓಡಿ ಓಡಿದರು ರಾಮಯ್ಯಂಗಾರ್ಯರ ತಂದೆ ವೆಂಕಟಪತಯ್ಯಂಗಾರ್ಯರು ಇವರು ಮೈಸೂರು ಸಂಸ್ಥಾನದ ವಿದ್ಯಾ ಇಲಾಖೆಗೆ ತಳಪಾಯ ಕಟ್ಟಿದವರು ಇನ್ಸ್ಪೆಕ್ಟರ್ ಆಗಿ ಪ್ರಸಿದ್ಧರಾಗಿದ್ದರು ಅವರು ಸೌಜನ್ಯದಿಂದಲೂ ವಾತ್ಸಲ್ಯದಿಂದಲೂ ಪ್ರಖ್ಯಾತರಾಗಿದ್ದ ಮಹಾನುಭಾವರು ನೂರಾರು ಮನೆಗಳಲ್ಲಿ ದೇವರ ಮುಂದೆ ದೀಪ ಹೊತ್ತಿಸಿ ವೆಂಕಟಪತಯ್ಯಂಗಾರಿಯರು ಅನ್ನವಿಟ್ಟ ಮಹೋಪಕಾರಿ ಎಂದು ಅವರನ್ನು ನೆನೆಯುತ್ತಿದ್ದರು ಈ ಮಹನೀಯರು ಅಲಸೂರುಪೇಟೆಯಲ್ಲಿದ್ದ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 ಅವರಿಗೆ ತಿಳುವುದಕ್ಕೆ ಮುಂಚೆಯೇ ಶಿಷ್ಯನನ್ನು ಸಮಾಧಾನಪಡಿಸಬೇಕೆಂದು ಸಂಕಲ್ಪಿಸಿ ವೆಂಕಟಪತಯ್ಯಂಗಾರ್ಯರ ಬಳಿ ಹೋಗದೆಯೇ ಮನೆಯ ಪಕ್ಕದ ಬಾಗಿಲಿಂದ ಒಳಕ್ಕೆ ಹೋಗಬೇಕೆಂದು ಸರಸರಣೆ ನಡೆಯುತ್ತಿದ್ದರು ವೆಂಕಟಪತಯ್ಯಂಗಾರ್ಯರು ತಾವಿದ್ದ ಕಡೆಯಿಂದಲೇ ಅದನ್ನು ಕಂಡು ನಗುತ್ತಾ ವೆಂಕಟನಾರಾಯಣಪ್ಪ ಬನ್ನಿ ಇನ್ನೂ ನಾಲ್ಕು ಬಿಗಿಯಬೇಕಾಗಿತ್ತು ಆ ಹೂಡೆಗೆ ಅವನ ತುಂಟಾಟಕ್ಕೆ ಫಲಾಹಾರ ಬೇರೆ ತಂದಿದ್ದೀರಿ ಎಂದು ಹೇಳುತ್ತಾ ಬಾಳೆಹಣ್ಣು ಕಲ್ಲು ಸಕ್ಕರೆಗಳನ್ನು ತಾವೇ ಭಕ್ಷಿಸಲಾರಂಭಿಸಿದರು ಹುಡುಗರನ್ನು ದಂಡಿಸುವ ಪದ್ಧತಿಯನ್ನು ಬಾಯಿ ತುಂಬ ಹೊಗಳಿದ್ದರು ವೆಂಕಟನಾರಾಯಣಪ್ಪನವರಲ್ಲಿ ನೈಜವಾಗಿದ್ದ ಪ್ರವೃತ್ತಿ ಅದು ಅವರು ಯಾರನ್ನು ಎಂದು ಹೊಡೆದಿದ್ದಿಲ್ಲ ಆದರೆ ಹೊಡೆಯ ಹೊರಟವರಂತೆ ನಟಿಸುತ್ತಿದ್ದರು ಕೋಮಲತೆ ಅವರು ಕಾಲೇಜಿನಲ್ಲಿ ತಮ್ಮ ಲ್ಯಾಬರೇಟರಿಯಲ್ಲಿ ಚಿಲ್ಲರೆ ಕೆಲಸಕ್ಕಾಗಿ ವೆಂಕಟ ಎಂಬ ಹುಡುಗನನ್ನು ಇರಿಸಿಕೊಂಡಿದ್ದರು ಅವನನ್ನೇ ಪರಿಷತ್ತಿನಲ್ಲಿಯೂ ಕೆಲಸಕ್ಕೆ ನಿಯಮಿಸಿದರು ಅವನನ್ನು ಕ್ಲವರ್ ರಾಸ್ಕಲ್ ಎಂದು ಬೈಯುತ್ತಿದ್ದರು ಕೈಯಲ್ಲಿದ್ದ ಪುಸ್ತಕದಿಂದ ಅವನನ್ನು ಹೊಡೆದ ಹಾಗೆ ಮಾಡುತ್ತಿದ್ದರು ಅವನು ನಗುತ್ತಿರುವನು ಅವರು ನೀನು ರಾಸ್ಕಲ್ ಬಲಿಹಾಕಿ ಬಿಡುತ್ತೇನೆ ನೋಡು ಎನ್ನುವರು ಅವನು ಇನ್ನೂ ನಗುವನು ವೆಂಕಟನಾರಾಯಣಪ್ಪನವರ ಕಡಾಖಡಿಯಲ್ಲ ಬಾಯಿ ಮಾತಿನಲ್ಲಿ ಮನಸ್ಸಿನಲ್ಲಿ ಅವರು ಅತ್ಯಂತ ಕೊಮಲರು ಒಬ್ಬನೊಬ್ಬ ಸ್ನೇಹಿತರ ಮನೆಯಲ್ಲಿ ಒಂದು ಸಂಜೆ ಬೆಂಕಿ ಆಕಸ್ಮಿಕ ಸಂಭವಿಸಿತು ಆ ಸ್ನೇಹಿತರ ಬಾರಿಯೇ ಬಾಣಂತಿಯಾಗಿದ್ದಾಕೆ ಬಟ್ಟೆ ಆಕೆ ಮೈ ಕಾಯಿಸಿಕೊಳ್ಳುತ್ತಿದ್ದ ಅಗಿಷ್ಟಕೆಯ ಬೆಂಕಿ ತಗುಲಿ ಜ್ವಾಲೆಯಾಯಿತು ಮನೆಯವರು ಡ ಡಾಕ್ಟರುಗಳು ಆಕೆಯನ್ನು ಆಸ್ಪತ್ರೆಗೆ ಸಾಗಿಸುವ ಚಿಂತೆಯಲ್ಲಿದ್ದಾರೆ ವೆಂಕಟನಾರಾಯಣಪ್ಪನವರೇ ಅಲ್ಲಿಗೆ ಮೊದಲು ಬಂದು ಈ ಸಹಾಯಕ್ಕೆಲ್ಲ ಮುಂದೆ ನಿಂತು ಕಷ್ಟಭಾಗಿಯಾಗಿದ್ದಾರೆ ಆಗ ಆಕೆಯ ಐದು ವರ್ಷದ ಮಗ ತನ್ನ ತಾಯಿಗೆ ಏನೋ ಆಗಿದೆ ಎಂದು ತಿಳಿದು ಅಳುತ್ತಾ ನಿಂತಿದ್ದಾನೆ ವೆಂಕಟನಾರಾಯಣಪ್ಪನವರು ಅವನ ಬಳಿ ನಿಂತು ತಮ್ಮ ಕಣ್ಣನ್ನು ಕೈವಿಂದ ಹೊರೆಸಿಕೊಳ್ಳುತ್ತಾ ಯಾಕೋ ಅಳುತ್ತಿ ಯಾಕೋ ಅಳುವುದು ಎಂದು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 ರೋಗಕ್ಕೆ ಸಿಕ್ಕಿದರು ಎಂಎ ಪರೀಕ್ಷೆಯ ಗೀಳು ಅವರ ಮನಸ್ಸನ್ನು ಹಿಡಿದು ಬಾಧಿಸುತ್ತಿತ್ತು ಆಗ ಈ ಸಂಗತಿ ಬೆಂಗಳೂರು ಅಲಸೂರು ಪೇಟೆಯ ವೆಲ್ನಾಡು ಸುಬ್ಬಯ್ಯನವರ ಮೂಲಕ ಅವರ ಸಮೀಪ ಬಂದು ಮಹಾಮಹೋಪಾಧ್ಯಾಯ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿಗಳಿಗೆ ತಿಳಿಯಿತು ಶಿವಶಂಕರ ಶಾಸ್ತ್ರಿಗಳು ಆಗ ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಂಸ್ಕೃತ ಕನ್ನಡ ಪಂಡಿತರಾಗಿದ್ದರು ಅವರು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 ನಾನು ಇದೇನು ಅಂತ ದೊಡ್ಡ ಬಲ ಬರವಣಿಗೆ ಏನೋ ಹುಡುಗತನದ್ದು ನನ್ನ ಅವಿವೇಕವನ್ನು ಯಾರು ಕಂಡು ಹಿಡಿಯಲು ಆಗದಂತೆ ಮಾಡಲು ಇದು ಒಂದು ಉಪಾಯವೆಂದು ಯೋಚಿಸಿದೆ ಅಲ್ಲಪ್ಪ ಈರುಳ್ಳಿ ತಿನ್ನುವುದೇ ಉಂಟಂತೆ ಅದರ ವಾಸೆಯ ವಾಸನೆಯನ್ನು ಮುಚ್ಚಿಡುವುದಕ್ಕಾಗುತ್ತದೆಯೇ ಇಬ್ಬರೂ ನಕ್ಕೆ ಅವರೆಂದರು ಒಳ್ಳೆಯ ಕೆಲಸ ಮಾಡಿದ್ದೀ ಮಾಡಿದ್ದೀರಿ ಇದಕ್ಕಾಗಿ ನಾಚಿಕೆ ಹೆಮ್ಮೆ ಪಡಬೇಕು ನಾನು ಅವರಲ್ಲಿಗೆ ಹೋಗಿದ್ದ ಉದ್ದೇಶವನ್ನು ವಿವರಿಸಿದೆ ಅವರು ಸುತರಾಮ್ ಸಮೇತ ಸಮ್ಮತಿಸಲಿಲ್ಲ ನೀವು ಹಣವಂತರಲ್ಲ ಸಾಲವಾಗಿಯೋ ದಾನವಾಗಿಯೋ ಕೈಗೆ ಬಂದ ಎರಡು ಕಾಸನ್ನು ಈ ಪ್ರಯತ್ನದಲ್ಲಿ ಹಾಳು ಮಾಡಿಕೊಳ್ಳುತ್ತೀರಿ ತುಂಬ ಶ್ರಮವಾಗುತ್ತದೆ ಈಗ ಪ್ರೋತ್ಸಾಹಿಸುವವರು ಆಗ ನಿಮ್ಮ ಕಡೆ ತಿರುಗಿ ನೋಡುವುದಿಲ್ಲ ದೇಶಕ್ಕೋಸ್ಕರ ಎನ್ನುತ್ತೀರಿ ದೇಶ ಯಾರಿಗೆ ಬೇಕಾಗಿದೆ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 ಒಂದು ಚೆಕ್ ಅದು ತಮ್ಮ ಅಜೀವ ಚಂದಾದಾರತನಕ್ಕಾಗಿ ಬಹುಶಃ ಇನ್ನೂರು ಇನ್ನೂರ ಐವತ್ತು ರೂಪಾಯಿಗಳಿರಬಹುದು ಎಷ್ಟೆಂಬುದು ಇವ ನೆನಪಿಲ್ಲ ಪ್ರಾಮಾಣಿಕ ಪ್ರಾಮಾಣಿಕತೆ ಬೆಂಡಾವೆ ವೆಂಕಟನಾರಾಯಣಪ್ಪರವರನ್ನು ಬಲ್ಲವರಿಗೆಲ್ಲ ಅವರನ್ನು ಪೂಜಾರ್ಹವಾಗಿ ಮಾಡಿರುವ ಗುಣಗಳಲ್ಲಿ ಮೊಟ್ಟ ಅವರ ಪ್ರಾಮಾಣಿಕತೆ ಎಲ್ಲ ವಿಷಯಗಳಲ್ಲೂ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಬೇಕು ಈ ಗುಣ ಒಂದೊಂದು ಸಾರಿ ಅವರನ್ನು ಹಾಸ್ಯ ವಿಷಯವನ್ನಾಗಿ ಮಾಡುತ್ತಿತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದರಲ್ಲಿ ಮೊದಲನೆಯ ಪ್ರಪಂಚ ಮಹಾಯುದ್ಧದ ಕಾಲ ಆಗ ಯುದ್ಧಕ್ಕೆ ಅವಶ್ಯವಾದ ಹಣವನ್ನೊದಗಿಸಿಕೊಳ್ಳಲು ಬ್ರಿಟಿಷ್ ಸರಕಾರದವರು ವಾರ್ಲೋನ್ ಬಾಂಡ್ ಎಂಬ ಸಾಲದ ಆಲೋಚನೆ ಮಾಡಿ ಆ ಸಾಲ ಜನರಲ್ಲಿ ಬಿಕರಿ ಮಾಡಲು ಮೈಸೂರು ಸರಕಾರವು ಸಹಾಯ ಮಾಡಬೇಕೆಂದು ಬೇಡಿದ್ದರು ಆ ಬಗ್ಗೆ ಸರಕಾರ ಅಲ್ಲಲ್ಲಿ ಮಹಾಜನ ಸಭೆಗಳನ್ನು ನಡೆಸಿತು ಈ ಸಾಲ ಪ್ರಚಾರದ ಸಭೆಗಳಲ್ಲಿ ಮುಖ್ಯವಾದದ್ದು ಬೆಂಗಳೂರಿನಲ್ಲಿ ನಡೆಯಿತು ಜೀವಾನ್ ವಿಶ್ವೇಶ್ವರಯ್ಯನವರು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 ವ್ಯಕ್ತಿಗಳನ್ನು ಹೋಗಿ ನೋಡಬೇಕೆಂದು ವೆಂಕಟನಾರಾಯಣಪ್ಪನವರು ಪದೇ ಪದೇ ಒತ್ತಾಯ ಪಡಿಸುತ್ತಿದ್ದರು ನಾನು ಕೊಂಚ ಉದಾಸೀನನಾಗಿದ್ದೆ ಯಾರು ತೆಗೆದುಕೊಳ್ಳುತ್ತಾರೆ ಸರ್ ನಮ್ಮ ಮುಖ ನೋಡಿ ಹಣ ಯಾರಿಗೆ ಹೆಚ್ಚಾಗಿದೆಯೋ ಅವರು ಬಡ್ಡಿಯ ಆಸೆಗೆ ಪತ್ರ ಕೊಂಡುಕೊಳ್ಳುತ್ತಾರೆ ಅವರಿಗೆ ನಮ್ಮ ಚಲಾವಣೆ ಅವಶ್ಯವಿಲ್ಲ ಯಾರು ಪ್ರಸಿದ್ಧರೋ ಅವರು ಸರಕಾರಕ್ಕೆ ಹೆದರಿಕೊಂಡುಕೊಳ್ಳುತ್ತಾರೆ ನಮ್ಮ ಪ್ರಯತ್ನ ಅಲ್ಲಿ ಇನ್ನು ಪಾಪ ಬಡಪಾಯಿಗಳ ಮನೆಗೆ ಹೋಗಿ ಅವರನ್ನು ನಾವು ಏಕೆ ಹಿಂಸೆ ಪಡಿಸಬೇಕು ಎನ್ನುತ್ತಿದ್ದೆ ನಾನು ವೆಂಕಟನಾರಾಯಣಪ್ಪನವರು ನಿಮ್ಮ ಅಭಿಪ್ರಾಯವೇ ಹೀಗಿದ್ದರೆ ನೀವು ಸಮಿತಿಯಲ್ಲಿರಲು ಯಾಕೆ ಒಪ್ಪಿಕೊಂಡಿರಿ ಒಪ್ಪಿಕೊಂಡ ಮೇಲೆ ಅದರಂತೆ ನಡೆಯಬೇಕು ಎಂದು ನನ್ನ ಕೊರಳು ಅದು ಈ ಹಿಂಗಟ್ಟು ಮುರಿಗಟ್ಟನ್ನು ನಾನು ತಡೆಯಲಾರದೆ ಒಂದು ಮಧ್ಯಾಹ್ನ ಅವರ ಜೊತೆಯಲ್ಲಿ ಈ ಯಾತ್ರೆ ಹೊರಟೆ ಒಂದೆರಡು ಮನೆ ತಿರುಗಿ ವೆಂಕಟನಾರಾಯಣಪ್ಪನವರ ಉತ್ಸಾಹವು ಕುಗ್ಗಿದಾಗ ನಾವು ಶ್ರೀ ಕೆಎಲ್ ದತ್ತ ರವರ ಮನೆಗೆ ಹೋದೆವು ಕೃಷ್ಣರಾವ್ ಪಾರ್ಕಿನ ಆಗ್ನೇಯದ ಕಡೆಯ ಮನೆಯೊಂದರಲ್ಲಿದ್ದರು ಅವರು ದತ್ತರವರು ಬಂಗಾಳಿ ದೊಡ್ಡ ಮನುಷ್ಯರು ಇಂಡಿಯಾ ಸರಕಾರದ ಹಣಕಾಸಿನ ಇಲಾಖೆಯಲ್ಲಿ ಮೇಲು ಹುದ್ದೆಗೆ ಮೈಸೂರು ಸರಕಾರದ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಶೀಲಿಸಿ ವ್ಯಯಮಿತಿಗೂ ಆದಾಯಾಭಿವೃದ್ಧಿಗೂ ಸಲಹೆ ಕೊಡಲಿಕ್ಕಾಗಿ ವಿಶ್ವೇಶ್ವರಯ್ಯನವರ ಕೋರಿಕೆಯಂತೆ ಅವರು ಬೆಂಗಳೂರಿಗೆ ಬಂದು ಕೆಲವು ಕಾಲ ನೆಲೆಸಿದ್ದರು ಅವರು ಸರಿ ಎಂಎನ್ ಸಹಕರಿಸಿ ಕೆಲಸ ಮಾಡುತ್ತಿದ್ದರು ನಾವು ಅವರಲ್ಲಿಗೆ ಹೋದಾಗ ನಮ್ಮನ್ನು ನಗುಮುಖದಿಂದ ಬರಮಾಡಿಕೊಂಡರು ವೆಂಕಟನಾರಾಯಣಪ್ಪನವರ ಮನಸ್ಸಿನಲ್ಲಿ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 ನಮ್ಮ ದೇಶಕ್ಕೆ ಏನಾದರೂ ಅನುಕೂಲ ಮಾಡಬೇಕೆಂದು ಒದ್ದಾಡುತ್ತಿದ್ದಾರೆ ನಿಮ್ಮ ಜನರಲ್ಲಿರುವ ಹುಡಿಕಾಸನ್ನು ಮೈಸೂರು ಸರಕಾರದ ಖಜಾನೆಯಲ್ಲಿರಿಸಿ ಎಲ್ಲಿರಿಸಿರಿ ಅದು ಮೈಸೂರಿನ ಉಪಯೋಗಕ್ಕೆ ಬರುತ್ತದೆ ವಿಶ್ವೇಶ್ವರಯ್ಯನವರ ಮಹಾಪ್ರಯತ್ನಗಳನ್ನು ನೋಡಿದರೆ ಅವರಿಗೆ ಸಹಾಯ ಮಾಡಬೇಕೆಂದು ನಿಮಗನಿಸುವುದಿಲ್ಲವೆ ವೆಂಕಟನಾರಾಯಣಪ್ಪನವರಿಗೆ ಈ ಏನು ಹೇಳುವುದಕ್ಕೂ ತೋರದೆ ಹೋಯಿತು ವಾದವಾದರೋ ನ್ಯಾಯವಾಗಿದೆ ಹೇಳುವವರಾದರೂ ಬ್ರಿಟಿಷ್ ವಿರೋಧಿ ಅಲ್ಲವೇ ಅಲ್ಲ ವೆಂಕಟನಾರಾಯಣಪ್ಪನವರಿಗೆ ಸಮಾಧಾನವೇ ಆಯಿತು ಅವರು ತಮ್ಮ ಮೆಚ್ಚುಗೆಯನ್ನು ದತ್ತರವರಿಗೆ ಹೇಳಿ ಬಂದಂತೆ ಹಿಂತಿರುಗಿದರು ಮುಖದಲ್ಲಿ ಕಹಿ ಇರಲಿಲ್ಲ ಡೇ ಬ್ರಿಟಿಷರ ಕಾಲದಲ್ಲಿ ಎಂಪೈರ್ ಡೇ ಎಂಬ ಒಂದು ವಾರ್ಷಿಕೋತ್ಸವ ನಡೆಯುತ್ತಿತ್ತು ಸೆಂಟ್ರಲ್ ಕಾಲೇಜಿನಲ್ಲಿ ಆ ಬಗ್ಗೆ ವೆಂಕಟನಾರಾಯಣಪ್ಪನವರನ್ನು ಕಾರ್ಯಕರ್ತರನ್ನಾಗಿ ನಿಯಮಿಸಿದರು ವಿದ್ಯಾರ್ಥಿಗಳನ್ನು ಆಕರ್ಷಿಸುವುದಕ್ಕಾಗಿ ತಿಂಡಿ ಹಂಚಲು ಸರ್ಕಾರವು ಹಣವನ್ನು ಮಂಜೂರು ಮಾಡಿತು ಆದರೆ ಜನ ಬರಬೇಕಲ್ಲ ವೆಂಕಟನಾರಾಯಣಪ್ಪನವರು ರಸಬಾಳೆ ಹಣ್ಣು ಒಳ್ಳೆ ಕಿತ್ತಳೆ ಹಣ್ಣು ದ್ರಾಕ್ಷಿ ಮೊದಲಾದ ಮುಸುರಿ ಇಲ್ಲದ ಫಲಾಹಾರಗಳನ್ನು ಒದಗಿಸಿಟ್ಟಿರುತ್ತಿದ್ದರು ಯಾರೋ ಹತ್ತಿಪ್ಪತ್ತು ಮಂದಿ ಬಂದು ಅದನ್ನು ಸೇವಿಸಿ ಸಭೆಗೆ ಹೊರಟು ಹೋಗುತ್ತಿದ್ದರು ವೆಂಕಟನಾರಾಯಣಪ್ಪನವರು ಏನಪ್ಪಾ ಹೀಗೆ ಮಾಡುತ್ತಾರಲ್ಲ ಎಂದು ಪೇಚಾಡುತ್ತಿದ್ದರು ಸಾರ್ ಬ್ರಿಟಿಷ್ ಚಕ್ರಾಧಿಪತ್ಯ ಯಾರು ಆಳುತ್ತಾರೆ ಹೋರಾಡುತ್ತಿರುವಾಗ ನೀವು ಎಂಪೈರ್ ಡೇ ಯನ್ನು ಯಾಕೆ ಕಟ್ಟಿಕೊಂಡಿರಿ ಎಂದು ಕೇಳಿದರೆ ಜನಕ್ಕೆ ಬ್ರಿಟಿಷರು ಬೇಡವಾದರೆ ನಾವು ಈ ಸರಕಾರವನ್ನು ಓಡಿಸುತ್ತೇವೆಂದು ಸ್ಪಷ್ಟವಾಗಿ ಹೇಳಬೇಕಲ್ಲ ಹಾಗೆ ಸ್ಪಷ್ಟವಾಗಿ ಹೇಳದೆ ಎಂಪೈರ್ ಡೇ ಹೆಸರು ಹೇಳಿ ರಜಾ ತೆಗೆದುಕೊಳ್ಳುವುದು ಯಾವ ನ್ಯಾಯ ಸರಕಾರದ ಹಣ ಖರ್ಚು ಮಾಡಿಸುವುದು ಯಾವ ನ್ಯಾಯ ಇದೆಲ್ಲ ಶುದ್ಧ ಹಂಬಗ್ ಎನ್ನುತ್ತಿದ್ದರು ಆಗ ನಾವು ನಕ್ಕರೆ ಅವರು ನಮ್ಮೊಡನೆ ಸೇರಿ ನಗುತ್ತಿದ್ದರು ಒಂದು ಪಿತೂರಿ ವೆಂಕಟನಾರಾಯಣಪ್ಪನವರು ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಬೋಧಕರಾಗಿದ್ದ ಕಾಲದಲ್ಲಿ ಒಂದು ಪಿಚೂರಿ ನಡೆಯುತ್ತಿತ್ತು ಅವರಿಗೆ ಸಲ್ಲಬೇಕಾಗಿದ್ದ ಬಡ್ತಿಯನ್ನು ತಪ್ಪಿಸಿ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 ಕುಕ್ ಸಾಹೇಬರಿಗೆ ಚಾಡಿ ಹೇಳುವುದು ಆಗ ವೆಂಕಟನಾರಾಯಣಪ್ಪನವರ ಹೆಸರು ಕೆಟ್ಟು ಅವರ ಬಡ್ತಿಯ ಸರದಿ ತಪ್ಪಿ ಹೋಗುತ್ತದೆ ಇದು ಹುನ್ನರು ಅದರಂತೆ ಕೆಲವು ದಿನ ನಡೆಯಿತು ಇಂಥದ್ದನ್ನು ಎಲ್ಲರಿಂದಲೂ ಬಚ್ಚಿಡಲಾಗುತ್ತದೆಯೇ ವರಾಂಡದಲ್ಲಿ ದಿನ ನೂರಾರು ಮಂದಿ ಓಡಾಡುತ್ತಾರಲ್ಲವೇ ಅವರಲ್ಲಿ ಒಬ್ಬರು ಆ ಅಸಾಮಿ ವರಾಂಡದಲ್ಲಿ ಹೊಂಚಿ ಕೇಳುತ್ತಿದ್ದದ್ದನ್ನು ಕಂಡು ಗುಮಾನಿ ತಮ್ಮ ಗುಮಾನಿಯನ್ನು ಪ್ರಿನ್ಸಿಪಲ್ ಕುಕ್ ರವರಿಗೆ ತಿಳಿಸಿದರು ಕುಕ್ ಸಾಹೇಬರು ಒಂದು ದಿನ ತಾವೇ ಹಠಾತ್ತಾಗಿ ಪಾಠ ಕಾಲಕ್ಕೆ ಅಲ್ಲಿಗೆ ಬಂದು ಹೊಂಚಿ ಕೇಳುತ್ತಿದ್ದ ತನ್ನನ್ನು ಎದುರಿಸಿ ನೀವು ಕ್ಲಾಸಿನೊಳಕ್ಕೆ ಹೋಗಿ ಕುಳಿತು ಕೇಳಬಹುದಲ್ಲ ನಿಮಗೆ ಅಷ್ಟು ಕುತೂಹಲವಾಗಿದ್ದರೆ ಎಂದರು ಅಲ್ಲಿಗೆ ಆ ಪಿತೂರಿ ಮುಗಿಯಿತು ಅಧ್ಯವಸಾನ ಕಾಲೇಜಿನಲ್ಲಿ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 ಆ ನಿಘಂಟುವಿನ ಸಹಾಯವಿಲ್ಲದೆ ನನ್ನ ವ್ಯಾಸಂಗ ನಡೆಯಲಾರದು ನಾನು ಚೆನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲದೆ ನನ್ನ ಬೋಧನೆ ಸಾರ್ಥಕವಾಗಲಾರದು ಆದದ್ದರಿಂದ ಆ ಗ್ರಂಥ ನನಗೆ ಅವಶ್ಯ ಅದರ ಉಪಯೋಗದಿಂದಲೇ ಈ ಚಾಕರಿ ನನಗೆ ದಕ್ಕತಕ್ಕದ್ದು ಈ ವಿವರಣೆಯನ್ನು ಕೇಳಿ ವೆಂಕಟರಾಮಯ್ಯನವರ ತಂದೆಯವರು ತೃಪ್ತರಾಗಿ ಮಗನ ವಿಷಯದಲ್ಲಿ ಹೆಮ್ಮೆ ಆ ಹೆಮ್ಮೆ ಬಡತನವನ್ನು ಮರೈಸಿರಬೇಕು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 ಇಂಥದ್ದರಲ್ಲಿಯೇ ದೀಪ ಬರುವುದು ಎಂದ ಅದರ ಹೆಸರೇನು ಎಂದರು ಉತ್ತರವಿಲ್ಲ ಇದನ್ನು ಬುಡ್ಡಿ ಎಂದು ಹೇಳುವುದಿಲ್ಲವೇನಯ್ಯ ಎಲ್ಲಾ ಹುಡುಗರು ಹೌದು ಸರ್ ಇದು ಬುಡ್ಡಿ ಎಂದರು ವೆಂಕಟನಾರಾಯಣಪ್ಪನವರು ಉಪಾಧ್ಯಾಯರ ಕಡೆ ತಿರುಗಿ ಹೇಳಿದರು ಇದಪ್ಪ ಮುಖ್ಯವಾದದ್ದು ವಿಜ್ಞಾನದಲ್ಲಿ ಪದಾರ್ಥಗಳ ಸಾದೃಶ್ಯವನ್ನು ನೋಡಿ ಊಹೆ ಮಾಡಬೇಕು ಈ ಶಕ್ತಿ ಬೆಳೆಯದೆ ಹೋದರೆ ವಿಜ್ಞಾನ ಬೆಳೆಯುವುದಿಲ್ಲ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 ಅವರು ದೇಹ ಸ್ವರೂಪ ವಿಜ್ಞಾನವನ್ನು ಕಲಿಸಬೇಕಾಗಿತ್ತು ದೇಹದ ಅಂಗಾಂಗ ರಚನೆಯನ್ನು ಪ್ರತ್ಯಕ್ಷಗೊಳಿಸಲಿಕ್ಕಾಗಿ ಪಿಂಗಾಣಿಯ ದೇಹಾಕಾರಗಳನ್ನು ಇರಿಸಿರುತ್ತಾರಷ್ಟೇ ವೆಂಕಟನಾರಾಯಣಪ್ಪನವರು ಪಾಠ ಹೇಳುವಾಗ ಒಂದು ಸಣ್ಣ ಕೋಲನ್ನು ಅಥವಾ ಪೆನ್ಸಿಲ್ ಕಡ್ಡಿಯನ್ನು ಕೈಯಲ್ಲಿ ಹಿಡಿದು ಅದು ಆ ವಸ್ತುವನ್ನು ಸೋಕದಂತೆ ಒಂದೆರಡು ಅಂಗುಲ ದೂರದಿಂದ ಉದ್ದಿ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 ಹೀಗೆ ಮಾಡಿಸಿ ಬಿಟ್ಟರೆಲ್ಲ ಏನು ವ್ರಾತ್ಯನವಪ್ಪ ಎಂದು ವಿಧ ವಿಧವಾಗಿ ಬೈದರು ಒಂದು ಬಿಕ್ಕಟ್ಟು ವೆಂಕಟನಾರಾಯಣಪ್ಪನವರ ಮನೆಯಲ್ಲಿ ಒಂದು ಮದುವೆಯ ಸಂದರ್ಭ ಲಗ್ನದ ದಿವಸಕ್ಕೆ ಮೂರು ನಾಲ್ಕು ದಿವಸ ಹಿಂದೆ ರಾತ್ರಿ ಸುಮಾರು ಹನ್ನೆರಡು ಗಂಟೆಯ ವೇಳೆಗೆ ವೆಂಕಟನಾರಾಯಣಪ್ಪನವರು ಬಂದು ನನ್ನನ್ನು ಕೂಗಿದರು ನಾನು ಮದುವೆಯ ದಿನವಾಯ್ತಲ್ಲ ಈ ಅವೇಳೆಯಲ್ಲಿ ಬಂದಿದ್ದಾರಲ್ಲ ಏನು ಕಾರಣವಿದ್ದು ಎಂದು ಕೊಂಚ ಗಾಬರಿ ಪಟ್ಟು ಹೊರಕ್ಕೆ ಬಂದೆ ಏನು ಸಮಾಚಾರ ಒಂದು ಕಷ್ಟ ಬಂದಿದೆಯಲ್ಲಪ್ಪಾ ನಿಮ್ಮ ಸಲಹೆ ಕೇಳುವುದಕ್ಕೆ ಬಂದೆ ಏನು ಸರ್ ಆ ಎಕ್ಸ್ವೈಝಡ್ ಇದ್ದಾನಲ್ಲ ಆತನನ್ನು ಮದುವೆಗೆ ಕರೆಯಬೇಕು ಬೇಕೇ ಬೇಡವೇ ಕರೆಯಬಹುದಲ್ಲ ಒಳ್ಳೆ ಮನುಷ್ಯ ಕರೆದರೆ ಬಂದು ಬಂದರೆ ಏನಂತೆ ಆತ ಸೀಮೆಗೆ ಹೋಗಿ ಬಂದಿದ್ದಾನಲ್ಲಪ್ಪಾ ಹಾಗಾದರೆ ಬಿಟ್ಟು ಬಿಡಿ ಬಿಟು ಬಿಟ್ಟು ಬಿಡುವುದಕ್ಕೆ ಹೇಗಾಗುತ್ತಪ್ಪ ಹತ್ತಿರದ ನೆಂಟ ಆದರೆ ಏನಂತೆ ಬಂದರೆ ಒಂದು ಕಡೆ ಕುಳಿತಿರುತ್ತಾರೆ ತಾಂಬೂಲ ತೆಗೆದುಕೊಂಡು ಹೊರಟು ಹೋಗುತ್ತಾರೆ ಹಾಗಾಗುವುದಿಲ್ಲ ಆತ ಊಟಕ್ಕೆ ನಿಂತು ಬಿಡುತ್ತಾರೆ ನಿಲ್ಲಲಿ ಬಿಡಿ ಅಷ್ಟು ಊಟ ಮಾಡುವ ಕಡೆ ಹಾಗಲ್ಲಪ್ಪ ಅವರ ಮನೆಯ ಹೆಂಗಸರು ಬರುತ್ತಾರೆ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 ಕೇಳಿದರೇನಪ್ಪ ಈ ಅವಿವೇಕವನ್ನ ಏನು ಸರ್ ಅದು ಗೊತ್ತಿಲ್ಲವೇ ಬಸವಣ್ಣನ ಗುಡಿಯ ಸಮೀಪದಲ್ಲಿರುವ ದೊಡ್ಡ ಗಣಪತಿಯ ಸನ್ನಿಧಿಯಲ್ಲಿ ಖಗ ಖಖಶಾಸ್ತ್ರಿಗಳು ಲಕ್ಷ ಮೋದಕ ಯಾಗವನ್ನು ನಡೆಸುತ್ತಿದ್ದಾರಲ್ಲ ಅಲ್ಲಿ ನಿನ್ನೆ ರಾತ್ರಿ ನಡೆಯಿತಂತೆ ಅಸಂಗತ ಋತ್ವಿಕ್ಕುಗಳ ಪೈಕಿ ಒಬ್ಬಾತ್ತ ಅಲ್ಪಸಂಖ್ಯೆಗಾಗಿ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 ಏನು ಮಾಡುವುದೇ ಆತನನ್ನು ದಂಡಿಸಬೇಕಪ್ಪ ಇಂಥವರು ಬ್ರಾಹ್ಮಣ ಮಂಡಳಿಯಲ್ಲಿಲ್ಲದಂತೆ ಮಾಡಬೇಕು ಅದೆಲ್ಲ ಸರಿ ಆದರೆ ಅದು ನಿಜವೋ ಹಾಗೆ ನಡೆದದ್ದನ್ನು ನೋಡಿದವರು ಯಾರು ಛಾಸ್ತ್ರಿಗಳು ಹೇಳುತ್ತಾರಲ್ಲ ಅವರು ಸುಳ್ಳು ಹೇಳುತ್ತಾರೆಯೇ ಸುಳ್ಳಲ್ಲವೆಂದಿಟ್ಟುಕೊಳ್ಳೋಣ ತಪ್ಪು ತಿಳುವಳಿಕೆಯಿಂದ ಹೇಳಿರಬಹುದಲ್ಲ ಆ ಬ್ರಾಹ್ಮಣ ಮೂಗು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 ಈ ವೈದಿಕ ಬ್ರಾಹ್ಮಣರ ಜಗಳ ಮೊದಲು ಕೊನೆಯಿಲ್ಲದ್ದು ಇದಕ್ಕೆ ನೀವು ಕೈ ಹಾಕಿದರೆ ಕೆಂಪಿರುವೆ ಗೂಡಿನಲ್ಲಿ ಕೈಯಿಟ್ಟ ಹಾಗೆ ಇಷ್ಟು ಹೊತ್ತಿಗೆ ವೆಂಕಟ ನಾರಾಯಣಪ್ಪನವರ ಉದ್ವೇಗ ಕೊಂಚ ಎಳಿದಿತ್ತು ಏನಪ್ಪ ಹೀಗನ್ನುತ್ತೀರಾ ಕೊನೆಗೆ ಆ ವಿಚಾರವನ್ನು ಅಲ್ಲಿಗೆ ಬಿಟ್ಟು ಬಿಡತಕ್ಕದ್ದೆಂದು ತೀರ್ಮಾನಕ್ಕೆ ಬಂದ ಬಂದಂತಾಯಿತು ಮನೋದಾರ್ಢ್ಯ ವೆಂಕಟನಾರಾಯಣಪ್ಪನವರು ಸಂಸಾರದ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 ಸಕಾರಣವಾಗಿ ತಿಳಿಸಿದ್ದಲ್ಲಿ ಅವರು ತಮ್ಮ ಪೂರ್ವ ನಿರ್ಧಾರವನ್ನು ಪುನರ್ ವಿಮರ್ಶನೆ ವಿಮರ್ಶೆಯಿಂದ ತಿದ್ದಿಕೊಳ್ಳಲು ಸಿದ್ಧರಾಗಿದ್ದರು ಅವರ ಗುಣಗಳಲ್ಲೆಲ್ಲ ಉನ್ನತೋನ್ನತವಾದದ್ದೆಂದರೆ ಅವರ ಮನೋದಾರ್ಢ್ಯ ನಿಯಮನಿಷ್ಠೆ ವೆಂಕಟನಾರಾಯಣಪ್ಪನವರು ತಿಂಡಿತೀರ್ಥಗಳ ವಿಷಯದಲ್ಲಿ ಉತ್ಸಾಹಿಗಳಾಗಿರಲಿಲ್ಲ ಅವು ಕೆಲಸವನ್ನು ಹಾಳು ಮಾಡುತ್ತವೆಂದೇ ಅವರ ಅಭಿಪ್ರಾಯ ನಾನು ಪರಿಷತ್ತಿನ ಉಪಾಧ್ಯಕ್ಷನಾದಾಗ ಸೇರಿದ ಮೊಟ್ಟ ಮೊದಲ ಕಾರ್ಯಕಾರಿ ಸಮಿತಿಯಲ್ಲಿ ನನ್ನ ಈ ಚಪಲ ಅವರ ಗಮನಕ್ಕೆ ಬಂದಿತ್ತು ಮೀಟಿಂಗ್ ಸೇರಿ ಕಾರ್ಯಾರಂಭವಾಗುವುದಕ್ಕೆ ಮುಂಚೆ ಫಲಾಹಾರವೆಂದು ನಾನು ವೆಂಕಣ್ಣಯ್ಯ ಮೊದಲಾದ ಸ್ನೇಹಿತರು ಗೊತ್ತು ಅದರಂತೆ ದೊಣ್ಣೆಗಳಲ್ಲಿ ಬಿಸಿ ಬಿಸಿ ಸಿಹಿ ಚ ಬಂದವು